ಯತ್ಪದ ವೇದ ಸಂವೇ ಕಟಾಕ್ಷೇಣಿವಿ ನ್ಷಮೇ ವಿಮತಯಸ್ತುಪೇಯ ಪತಿ ಮೈ ಸ್ಥಿ ಮದಂಜೇಷು ಸ್ವತಂತ್ರೋ ವ್ಯಾಪ್ತರಿ ಸವಿಷುಸ್ವತಂತ್ರೇಚ್ಛೆಯವರ್ತಯತ್ಯತ್ಮನಸ್ ಪೂಜಾ ಸ್ಯುಮನೋವಾಕ್ಯವೃತ್ತ ಮಮೈತರ್ತ ಉದ್ದೇಶಿ ಹರಿಗುರುಭ್ಯೋ ನಮಃ ಹರಿ ನಾವೆಲ್ಲ ಪ್ರತಿನಿತ್ಯದಲ್ಲಿ ಮಾಡುವ ನಾನಾ ತರಹದ ವಾಟುಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಮಾಡಬೇಕಾದ ವಿಧಾನವೇನು ಅಂತ ವಿಚಾರ ಮಾಡಿದಾಗ ಶಾಸ್ತ್ರದಲ್ಲಿ ವಿಧಾನ ಮಾಡಿದಂತೆ ಪಾಪ ಪುರುಷ ವಿಸರ್ಜನವನ್ನ ಮಾಡಬೇಕು ಅಂತ ಸಂಧ್ಯಾಂದನದಲ್ಲಿ ಹೇಳಿಕೊಟ್ಟಿದ್ದಾರೆ ಪರಮಾತ್ಮನ ಧ್ಯಾನವನ್ನ ಮಾಡುವುದಕ್ಕಾಗಿ ನಾವು ಸಿದ್ಧರಾಗಬೇಕಾದರೆ ನಮ್ಮಲ್ಲಿರುವ ಕಲ್ಮಶಗಳು ಪಾಪಗಳು ದೂರವಾಗಬೇಕು ನಮ್ಮ ಮನಸ್ಸು ಶುದ್ದವಾಗಬೇಕು ಅನ್ನುವುದಕ್ಕಾಗಿ ಪಾಪಪುರುಷ ವಿಸರ್ಜನ ಎಂಬ ವಿಧಾನವನ್ನು ಶಾಸ್ತ್ರಕಾರರು ಮಾಡಿದ್ದಾರೆ ಪ್ರಪಂಚ ಸತ್ಯಂಚ ಅಭೀಜ್ಯಾ ತತ ತೋ ರತ್ರಿಯತ ತತ್ರೋರಣವ ಸದರಣಯತ ಅಹೋರ ವಿಧ್ವಿಶ್ವಸ್ಷತಶಿ ಸೂರ್ಯಾಚಂದ್ರಮಸಾ ಪೂರ್ವಮಲ್ಪತ್ ದಂ ಪೃಥಿ ಚಂತರಿಕ್ಷ ಋಗ್ೇದ ಹೋಗುವ ಯಜುರ್ೇದಗಳಲ್ಲಿ ಪರಮಾತ್ಮನನ್ನು ಪ್ರಾರ್ಥಿಸಿ ನಮ್ಮ ಪಾಪಗಳನ್ನು ಸುಟ್ಟಾಕುವಂತ ದೇವರಿಗೆ ಮಾಡುವ ಪ್ರಾರ್ಥನೆ ಇದು ಆದರೆ ಈ ಮಂತ್ರವನ್ನು ಕೇವಲ ನಾವು ಮುಖದಿಂದ ಅಂದ ಮಾತ್ರಕ್ಕೆ ನಮ್ಮ ಪಾಪದ ವಿಸರ್ಜನೆಯಾದಂತೆ ಆಗೋದಿಲ್ಲ ಪಾಪ ಪುರುಷನ ವಿಸರ್ಜನೆ ನಿಜವಾಗಿ ಆಗಬೇಕಾಗಿದ್ರೆ ಆ ಮಂತ್ರ ಪ್ರತಿಪಾದ್ಯನಾದ ಭಗವಂತನ ಜ್ಞಾನ ಅವನ ಸ್ಮರಣೆ ಹಾಗೂ ಆ ಮಂತ್ರದಲ್ಲಿ ಹೇಳಿದಂತಹ ಭಗವಂತನ ಗುಣಗಳ ಅನುಸಂಧಾನ ನಮಗೆ ಇದ್ದರೆ ಮಾತ್ರ ನಿಜವಾಗಿ ನಮ್ಮ ಪಾಪಗಳನ್ನು ನಾವು ಕಳೆದುಕೊಳ್ಳುವುದಕ್ಕೆ ಆಗತ್ತೆ ಆದರೆ ಈ ಮಂತ್ರದಲ್ಲಿ ಮಹಾಪುರುಷ ವಿಸರ್ಜನವನ್ನ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ತಕ್ಕಂತಹ ಶಬ್ದಗಳು ಇದರಲ್ಲಿ ಕಾಣಿಸಬೇಕು ದೇವರಿಗೆ ನಾವು ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡುವಂತಹ ಒಂದು ಮಂತ್ರ ಅಂದರೆ ನಾವು ಜ್ಞಾನ ಕೊಡುವಂತ ಆ ಮಂತ್ರದಲ್ಲಿ ಕೇಳಿರಬೇಕು ಉದಾಹರಣೆಗೆ ಗಾಯತ್ರಿಯಲ್ಲಿಯೇ ಧಿಯೋ ಯೋನಪ್ರಚೋದಯ ಅದಂತೆ ಕೇಳಿದ್ದಾರೆ ಜ್ಞಾನಕ್ಕಾಗಿ ದೇವರನ್ನು ಪ್ರಾರ್ಥಿಸುವಾಗ ಈ ಮಂತ್ರವನ್ನು ಬಳಸಬೇಕು ಆದರೆ ನನ್ನ ಪಾಪಗಳನ್ನು ಸುಟ್ಟಾಕು ನನ್ನ ಪಾಪಗಳನ್ನು ಕಿತ್ತೆ ಹಾಕು ಎಂಬ ಪ್ರಾರ್ಥನೆ ಈ ವೇದ ಮಂತ್ರದಲ್ಲಿ ಕಾಣಿಸೋದಿಲ್ಲ ಈ ವೇದ ಮಂತ್ರದಲ್ಲಿ ದೇವರು ಮಾಡಿದ ಸೃಷ್ಟಿಯನ್ನು ಹೇಳುತ್ತೆ ಭಗವಂತ ಮಾಡಿದ ಜಗತ್ತಿನ ಸೃಷ್ಟಿಯನ್ನ ಸಮುದ್ರ ಮೊದಲಾದವುಗಳ ಸೃಷ್ಟಿ ಅಥವಾ ಸಮುದ್ರ ಎಂಬ ಶಬ್ದದ ಅರ್ಥವಾದ ಸಮುದ್ರಿಕ್ತವಾದಂತಹ ಪ್ರಕೃತಿ ಮಹತ್ವಾದಿಗಳು ಅವುಗಳ ಸೃಷ್ಟಿಯನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ ಸೃಷ್ಟಿಯ ಚಿಂತನೆ ಈ ಮಂತ್ರದಲ್ಲಿ ಉಂಟು ಪಾಪಪರಿಹಾರಕ್ಕಾಗಿ ಪ್ರಾರ್ಥನೆ ಈ ಮಂತ್ರದಲ್ಲಿ ಕಾಣಿಸೋ ಆದರೆ ಇದನ್ನು ನಾವು ಬಳಸ್ತಾ ಇರುವುದು ಸಂಧ್ಯಾವಂದನದಲ್ಲಿ ಪಾಪಪುರುಷ ವಿಸರ್ಜನೆ ಹಾಗಾದರೆ ಇದರ ಅಭಿಪ್ರಾಯವೇನು ಏನಿದರ ರಹಸ್ಯ ಅಂತ ನಾವು ಸರಿಯಾಗಿ ತಿಳಿಯಬೇಕು ಅದಕ್ಕೆ ಭಗವಂತನ ಸೃಷ್ಟಿಕರ್ತೃತ್ವವನ್ನು ನಾವು ತಿಳಿದರೆ ಸೃಷ್ಟಿಕರ್ತೃತ್ವವನ್ನು ಚಿಂತನೆ ಮಾಡಿದರೆ ನಮ್ಮ ಪಾಪಗಳು ಹೋಗುತ್ತೆ ಅಂತ ಅರ್ಥ ಪಾಪಗಳನ್ನ ಕಳೆಯಬೇಕು ಅನ್ನುವುದಕ್ಕಾಗಿ ಪ್ರಾರ್ಥನೆಯನ್ನ ಮಾಡಬೇಕಾಗಿಲ್ಲ ಪಾಪವನ್ನ ಕಳೆದುಕೊಳ್ಳುವುದಕ್ಕೆ ನಾವು ಏನು ಚಿಂತನೆ ಮಾಡಿದರೆ ಪಾಪಗಳು ಹೋಗಬಹುದು ಅಂತಹ ಚಿಂತನೆ ಆ ಮಂತ್ರದಲ್ಲಿ ಇದ್ದರೆ ಸಾಕು ಭಗವಂತನ ಸೃಷ್ಟಿಕರ್ತೃತ್ವವನ್ನ ಚಿಂತನೆ ಮಾಡಿದರೆ ನಮ್ಮ ಪಾಪಗಳು ದೂರ ಹೋಗತ್ತೆ ಅಂತ ಹೇಳಿದ್ದಾರೆ ಈ ಮಂತ್ರ ಪರಮಾತ್ಮನ ಸೃಷ್ಟಿಕರ್ತೃತ್ವವನ್ನೇ ಹೇಳತ್ತೆ ಪರಮಾತ್ಮ ಸಮುದ್ರ ನದಿ ದುರ್ಗಾದೇವಿ ತಮೋಗುಣ ಎಲ್ಲವನ್ನೂ ಪರಮಾತ್ಮ ಸೃಷ್ಟಿಯಲ್ಲಿ ತಂದು ಅವರಿಂದ ನಾನಾ ಕಾರ್ಯಗಳನ್ನು ಮಾಡಿಸ್ತಾನೆ ಎನ್ನುವುದನ್ನು ಈ ಮಂತ್ರ ಹೇಳುತ್ತಾ ಇದ್ದದಕ್ಕೆ ಆ ಸೃಷ್ಟಿಕರ್ತೃತ್ವವನ್ನು ಚಿಂತನೆ ಮಾಡುವ ಮಂತ್ರ ಪಾಪವನ್ನು ಕಳೆಯುವುದಕ್ಕಾಗಿ ಬಳಸಬೇಕು ಅಂತ ಹೇಳಿದ್ದಾರೆ ಇದಾಗಿ ಸಾಮಾನ್ಯ ಸಂಸ್ಕೃತವನ್ನ ತಿಳಿದು ಈ ಮಂತ್ರಕ್ಕೂ ಈ ಅರ್ಥಕ್ಕೂ ಏನು ಸಂಬಂಧವಿಲ್ಲ ಅಂತ ಈ ರೀತಿಯಾಗಿ ತಿಳಿಯಬಾರದು ಮೊದಲನೆಯದಾಗಿ ಮಂತ್ರಕ್ಕೆ ಅನೇಕ ಅರ್ಥಗಳಿರುತ್ತದೆ ಆ ಇದ್ದ ಅರ್ಥಗಳಿಗೂ ಇರುವ ಕ್ರಿಯೆಗೂ ಅನೇಕ ರೀತಿಯ ಸಂಬಂಧ ಇರುತ್ತದೆ ಒಂದೇ ತರಹದ ಸಂಬಂಧ ಅಲ್ಲ ಆದ್ದರಿಂದ ಆ ರೀತಿಯಾಗಿ ನಾವು ವಿಚಾರ ಮಾಡಿದಾಗ ಸೃಷ್ಟಿಕರ್ತೃತ್ವದ ಜ್ಞಾನದಿಂದ ನಮ್ಮ ಎಲ್ಲ ವಿಧವಾಗಿರತಕ್ಕಂತಹ ಮಾಪಗಳನ್ನು ನಾವು ಕಳೆದುಕೊಳ್ಳುತ್ತೇವೆ ಅನ್ನೋದಕ್ಕಾಗಿ ಆ ಮಂತ್ರವನ್ನು ಪಾಪಗುರುಶನ ವಿಸರ್ಜನೆಗೆ ಬಳಸು ಅದನ್ನ ಛಾಂದೋಗ್ಯೋಪನಿಷತ್ತಿನ ಭಾಷ್ಯದಲ್ಲಿ ಒಂದು ಕಡೆಗೆ ನಾವು ಕಾಣುತ್ತೇವೆ ಉಪನಿಷತ್ತಿನಲ್ಲಿಯೂ ನಾವು ಕಾಣುತ್ತೇವೆ ಉಪನಿಷತ್ತು ಹೇಳುತ್ತದೆ तेनो हिण्य सुरां तिवं गुरोस्तमावस ब्रह्म पतंति चर पंचमश तैयारी अथ एवं पंचाग्नी वेद न सह तैरप्याशर पात्मना लिप्यते ಶುದ್ಧ ಪೂತಃ ಪುಣ್ಯಲೋಕೋ ವೇದ ಏದ ಅಂತ ಛಾಂದೋ್ಯ ಉಪನಿಷತ್ತು ಹೇಳುತ್ತದೆ ಏನಿದರಿಪ್ರಾಯ ಅಂದ್ರೆ ತೇನೋ ಹಿರಣ್ಯಸುರಿಬೌ ಗುರೋಸ್ತಲ್ಪಮವಸ್ರಹ್ಮ ಅನೇಕ ಪಾಪಗಳುಂಟು ಜಗತ್ತಿನಲ್ಲಿ ಲಿಸ್ಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ವಿಜೇಂದ್ರಸ್ವಾಮಿಗಳು ಹೇಳಿದರು ನಿನ್ನ ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ ನನ್ನ ಪಾಪಗಳನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ರಮಯಾಪ್ಯಗನೇಯ ವಸ್ತುಜಾತಂ ದ್ವಿಧಿಧಂ ಪ್ರಾಹುರಮಂದ ಬುದ್ಧಿಭಾಜ ಲಕ್ಷ್ಮೀದೇವಿಗೂ ಎಣಸಲಿಕ್ಕಾಗದೇ ಇದ್ದ ವಸ್ತುಗಳು ಅಂದ್ರೆ ಎರಡು ಯಾವುದು ತವ ಸುಣಾತಮೇಕಮನ್ಯನ್ ಮಮ ದುರ್ವಾರ ದುರಂತಪಾಪಿಂ ಸದ್ಗುಣಗಳು ಒಂದು ನನ್ನ ಪಾಪಗಳ ಸಮೂಹ ಮತ್ತೊಂದು ಲಕ್ಷ್ಮೀದೇವಿ ಗಣಿಸಲಿಕ್ಕಾಗುವುದಿಲ್ಲ ಅಂತೂ ತಾತ್ಪರ್ಯ ಅಲ್ಲ ಭಗವಂತನನ್ನು ಬಿಟ್ಟು ಇನ್ನೆಲ್ಲ ವಿಷಯಗಳಲ್ಲಿಯೂ ಲಕ್ಷ್ಮೀದೇವಿಗೆ ನಿರಂತರವಾದ ಆಲೋಚನೆ ಮಾಡದಿದ್ದರೂ ಜ್ಞಾನವುಂಟು ಅವರು ಹೇಳುವುದರ ತಾತ್ಪರ್ಯ ಇಷ್ಟೇ ಅಷ್ಟು ಪಾಪಗಳನ್ನು ನಾವು ಮಾಡಿದ್ದೇವೆ ಆದರೂ ಮುಖ್ಯವಾದ ಕೆಲವು ಪಾಪಗಳನ್ನ ಇಲ್ಲಿ ತಿಳಿಸುತ್ತಾರೆ ಹಿರಣ್ಯ ಕಳ್ಳತನ ಮಾಡಿದಂತಹ ಪಾಪ ಬಂಗಾರವನ್ನು ಕಳ್ಳತನ ಮಾಡುವುದು ಅತೀ ದೊಡ್ಡ ಪಾಪ ತೇನೋರಣ್ಯ ಸುರಂಪಿಬಂಶ್ಚ ಮದ್ಯಪಾನ ಬಹಳ ದೊಡ್ಡ ಪಾಪದ ಕೃತ್ಯ ಅನೇಕ ಜನ ಹೇಳುತ್ತಾರೆ ಮಧ್ಯಪಾನ ಇದು ಮತ್ತೆ ಇದೇನು ಅಂಥ ನಿಷಿಧವಲ್ಲ ಅದು ಕುಡಿಯುವಂತಹ ಪದ್ಧತಿಯೇ ಇತ್ತು ಸಂಪ್ರದಾಯನೇ ಇತ್ತು ಅಂತ ವೇದ ಹೇಳುತ್ತದೆ ತೇನೋ ಹಿರಣ್ಯ ಸುರಂಶ್ಚೇ ಪತಂತ ಚರ ಅಂತ ಅಪೌರುಷೇಯವಾದ ವೇದವೇ ಹೇಳುತ್ತೆ ಕೆಲವು